ಪುರಾಣ ಇತಿಹಾಸಗಳು ವರ್ಣಿಸುವ ಸಮುದ್ರ ಮತನವು ಒಂದು ದಿವ್ಯವಾದ ರೂಪಕ ಸತ್ಯಾರ್ಥಗಳನ್ನು ಹೃದಯವಾಗಿಯೂ ಅನವದ್ಯವಾಗಿಯೂ ಸರಳವಾಗಿಯು ಪ್ರಭಾವಪೂರ್ಣವಾಗಿಯೂ ಉಪದೇಶ ಮಾಡುವ ಕಾವ್ಯ ಪರಮಾನಂದಾಮೃತವನ್ನು ಪಡೆಯಲು ಸಾಧಕರು ಪ ಮಾಡುವ ಧ್ಯಾನ ಮತನವೇ ಸಮುದ್ರ ಮತನ ಅಂತ ಸಮುದ್ರೇ ಕವಯೋ ವಯಂತಿ ಮನಕಡಲಿಲ್ ವಾಳವಲ್ಲ ಮಾಯಮಣಾಳ ನಂಬಿ ಇದನ್ನು ಊರ್ಧ್ವಮುಖವಾದ ಮತನ ಎಂದು ಅರಣ್ಯಕೋಪನಿಷತ್ತು ಕರೆಯುತ್ತದೆ ಇಂತಹ ಮತನ ಮಾಡುವುದಕ್ಕೆ ದೈವಾಸುರ ಶಕ್ತಿಗಳೆರಡೂ ಸಹಕರಿಸಬೇಕು ಯೋಗಶಾಸ್ತ್ರಗಳು ಮೇರುದಂಡ ಎಂದು ಕರೆಯುವ ಬೆನ್ನುಮ್ಮೆಯೇ ಅದ್ಭುತವಾದ ಸಮುದ್ರ ಮತನಕ್ಕೆ ಸಾಧನವಾದ ಕಡೆಗೋಲು ಕುಂಡಲಿನಿ ಅಥವಾ ಪ್ರಾಣಶಕ್ತಿಯೆ ಕಡಿಯುವ ಹಗ್ಗವಾಗಿ ಸಹಕರಿಸಿದ ಶೇಷಸರ್ಪ ಹಾಗೆ ಕಡಿಯುತ್ತಿರುವಾಗ ಮೊದಲು ಕಾಣಿಸಿಕೊಳ್ಳುವ ಮಹಾಮೋಹ ಸಂತಾಪ ರೂಪವಾದ ಮಹಾವಿಜ್ಞವನ್ನು ಧೀರನಾದ ಮಹಾದೇವನು ಲೀಲೆಯಿಂದ ಕಬಳಿಸಿ ಭಕ್ತರಿಗೆ ಅನುಗ್ರಹ ಮಾಡುತ್ತಾನೆ ಅನಂತರ ಸಾಧಕರನ್ನು ಎದುರಿಸುವ ಅಸ್ಥಿರತೆಯೆಂಬ ಮಹಾವಿಘ್ನವನ್ನು ಸಂಯಮಿಯಾದ ಆದಿಕೂರ್ಮ ನಾರಾಯಣನು ಹೋಗಲಾಡಿಸಿ ಎಲ್ಲವನ್ನೂ ಹತೋಟಿಗೆ ತರುತ್ತಾನೆ ಧ್ಯಾನ ಮತನವು ಈ ಭಗವದನುಗ್ರಹ ಬಲದಿಂದ ಮುಂದುವರಿಯುತ್ತದೆ ಆಗ ಅಂತರಂಗದಲ್ಲಿ ಅನೇಕ ಆಕರ್ಷಕವಾದ ಸಿದ್ಧಿಗಳು ಕಾಣಿಸಿಕೊಳ್ಳುತ್ತವೆ ಕಾಮಧೇನು ಕಲ್ಪವೃಕ್ಷ ದಿವ್ಯ ಗಜವಾದ ಐರಾವತ ಅಪ್ಸರಸುಗಳು ಇತ್ಯಾದಿಗಳು ಆ ಸಿದ್ಧಿಗಳು ಅವುಗಳ ಪರಂಪರೆಯಲ್ಲಿ ಮಹ ಮನ ತತ್ವರೂಪವಾದ ಚಂದ್ರದೇವತೆಯು ಕಾಣಿಸಿಕೊಳ್ಳುತ್ತಾನೆ ಅನಂತರದಲ್ಲಿ ಪರಮಾನಂದ ಚಿನ್ಮಯಾದ ಜಗನ್ಮಾತೆ ವರಮಹಾಲಕ್ಷ್ಮಿಯ ಸಂದರ್ಶನ ಇವೆಲ್ಲ ಸತ್ಯವಾದ ದರ್ಶನಗಳು ಕಲ್ಪನೆಗಳಲ್ಲ ಎಂದೋ ಎಲ್ಲಿಯೋ ನಡೆದ ಭೌತಿಕ ಪ್ರಪಂಚದ ಘಟನೆಗಳಲ್ಲ ಬ್ರಹ್ಮಗಾನಿ ಮಾರ್ಗದರ್ಶನದಲ್ಲಿ ರಾಮಾಣಿಕವಾಗಿ ಜ್ಞಾನ ಸಾಧನೆ ಮಾಡುವ ಎಲ್ಲ ಸಾಧಕರು ಪಡೆದ ಪಡೆಯುವ ಮತ್ತು ಪಡೆಯಬಹುದಾದ ಸತ್ಯವಾದ ಅನುಭವಗಳು ಹಾಗೆ ಸಂದರ್ಶನವನ್ನು ಯೋಗಿಗಳಿಗೆ ನೀಡಿದ ಮಹಾಲಕ್ಷ್ಮಿಯು ನಾರಾಯಣನ ಹೃದಯದಲ್ಲಿ ಸೇರಿಕೊಳ್ಳುವ ಮಂಗಳತಮವಾದ ಅನುಭವವೂ ಆಗುತ್ತದೆ ಚಂದ್ರದೇವತೆಯ ದರ್ಶನವಾದ ನಂತರ ಆಕೆಯ ದರ್ಶನವು ಯೋಗ ಭೂಮಿಯಲ್ಲಿ ಆಗುವುದರಿಂದ ಆಕೆಯನ್ನು ಚಂದ್ರನ ತಂಗಿ ಎಂದು ಕರೆಯುತ್ತಾರೆ ಇಲ್ಲಿ ಹಿರಿಯ ಕಿರಿಯ ಎಂಬ ಪ್ರಶ್ನೆಯೇ ಇಲ್ಲ ಅಂತ ಸಮುದ್ರದಲ್ಲಿ ಒಳಭೂಮಿಯಲ್ಲಿ ಯೋಗಿಗಳಿಗೆ ಕಾಣಿಸಿಕೊಳ್ಳುವುದರಿಂದ ಆಕೆಯನ್ನು ಸಮುದ್ರದ ಪುತ್ರಿಯಾಗಿ ಹುಟ್ಟಿದವಳು ಹುಟ್ಟಿದಳು ಎಂದು ರೂಪಕವಾಗಿ ಹೇಳುತ್ತಾರೆ ಆಕೆಗೆ ಹುಟ್ಟು ಬೆಳವಣಿಗೆ ಮುಂತಾದ ಯಾವ ವಿಕಾರವೂ ಇಲ್ಲ ಜ್ಞಾನಯಜ್ಞದ ಫಲವಾಗಿ ಒಳದರ್ಶನ ಆಗುವುದರಿಂದ ಯಜ್ಞದ ಅಗ್ನಿಕುಂಡದಲ್ಲಿ ಹುಟ್ಟಿದವಳು ಎಂದು ಆಕೆಯನ್ನು ಕುರಿತು ಮೂಲಾಧಾರವೇ ಮುಂತಾದ ಎಲ್ಲ ಕಮಲಗಳಲ್ಲೂ ಕಾಣಿಸುವುದರಿಂದ ಆಕಿಯು ಪದ್ಮ ಸಂಭವೇ ಎನಿಸುತ್ತಾಳೆ ಪ್ರತ್ಯೇಕವಾಗಿ ದರ್ಶನ ನೀಡಿದ ನಂತರ ನಾರಾಯಣನ ಹೃದಯ ಪೀಠದಲ್ಲಿ ದರ್ಶನ ನೀಡುವುದರಿಂದ ನಾರಾಯಣ ಸ್ವಯಂವರ ಪತ್ನಿ ಎಂದು ಆ ನಿತ್ಯ ನಿತ್ಯಮಂಗಲೆಯನ್ನು ಜ್ಞಾನಿಗಳು ಕರೆಯುತ್ತಾರೆ ಆವಿರ್ಭಾವ ಕಲಶಜಲಾವಧರೆ ವಾಪಿ ಜವನಂ ವಿಷ್ಣು ವಸ್ಥಳ ಭೂಮನಮುಖಿಲಂ ದೇವಿ ದಿವ್ಯಂಪದ ಕಪ್ರಜ್ಞ ರಣವಧಿ ಗುಣಾ ಸ್ತೂಯಸೆ ಸಾಕಂ ತ್ವಂ ಓ ದೇವಿಯೇ ನಿನ್ನ ಆವಿರ್ಭಾವವು ಅಮೃತ ಸಮುದ್ರದಲ್ಲಿ ಯಜ್ಞದಲ್ಲೂ ಅವಿರ್ಭವಿಸಿದವಳು ನೀನು ನಿನ್ನ ವಾಸಸ್ಥಾನವು ಕಮಲ ಸರೋವರ ನಾರಾಯಣನ ವಕ್ಷಸ್ಥಳ ನಿನ್ನ ವ್ಯಾಪ್ತಿ ಇಡೀ ವಿಶ್ವದಲ್ಲಿ ಅಂತೆಯೇ ಪರಮ ಪದದಲ್ಲಿ ಇಂತಹ ನಿರವಧಿಕಮ ನಿರವಧಿಕ ಮಹಿಮೆ ಗುಣಸಂಪತ್ತುಗಳಿಂದ ಕೂಡಿದ ನಿನ್ನನ್ನು ಅಲ್ಪಜ್ಞಾನಿಗಳು ಹೇಗೆ ತಾನೇ ಸ್ತೋತ್ರ ಮಾಡಬಲ್ಲರು ಪದ್ಮೆ ಕಮಲೆ ಎನ್ನುವುದು ಆಕಿಗೆ ಚೆನ್ನಾಗಿ ಒಪ್ಪುವ ಹೆಸರು ಆಕೆಯ ದರ್ಶನ ಆಗುವುದು ಪದ್ಮಗಳಲ್ಲಿ ಆಕೆಯು ಹಿಡಿದಿರುವುದು ಪದ್ಮಗಳನ್ನು ತನ್ನ ದಿವ್ಯ ಮಂಗಳ ವಿಗ್ರಹದ ಪಾದ ಹಸ್ತ ಮುಖ ಮುಂತಾದ ದಿವ್ಯಗಂಧದಲ್ಲೂ ಎಲ್ಲದರಲ್ಲೂ ಪದ್ಮಸದೃಶಾದವಳು ಎಲ್ಲವೂ ಪದ್ಮಮಯವಾಗಿರುವ ಪದ್ಮಾವತಿ ಪದ್ಮಪ್ರಿಯಾಂ ಪದ್ಮಹಸ್ತಾಂ ಪದ್ಮಾಕ್ಷೀಂ ಪದ್ಮ ಸಂಭವಾಂ ಪದ್ಮನಾಭಪ್ರಿಯಾಂ ದೇವೀಂ ಪದ್ಮಿನಿ ಪದ್ಮಗಂಧಿನಿ ಪದ್ಮಪ್ರಿಯೆ ಪದ್ಮಿನಿ ಪದ್ಮಹಸ್ತೆ ಪದ್ಮಾಲಯೇ ಪದ್ಮದಳಾಯತಾಕ್ಷಿ ವಿಶ್ವಪ್ರಿಯೆ ವಿಷ್ಣು ತ್ವ ಪಾದ ಪದ್ಮಯಿ ಸನ್ನಿಧಸ್ವ ವಾಗು ಗೌರ್ಯಾದಿ ಭೇದೈರ್ ವಿದುರಿಹ ಮುನಯೋ ಯಾಂ ಯದಿ ಯದೀಯ ಪುಂಸಾಂ ಗಾಯಿತ್ರಿ ಸಾವಿತ್ರಿ ಸರಸ್ವತಿ ದುರ್ಗಿ ಎಲ್ಲವೂ ಅವಳೆ ಶ್ರದ್ಧಾ ಮೇಧ ಕೀರ್ತಿ ಮುಂತಾದ ಎಲ್ಲ ಶಕ್ತಿಗಳು ಆಕೆಯ ವಿಭೂತಿಗಳೇ ಆಗಿವೆ ಲೋಕದಲ್ಲಿ ಸ್ತ್ರೀಲಂಕ ವಾಗಿರುವುದೆಲ್ಲ ಆಕೆಯದೆ ಪುಲ್ಲಿಂಗವಾಗಿರುವುದೆಲ್ಲ ಪುರುಷೋತ್ತಮನಾದ ನಾರಾಯಣದೆ ನಾರಾಯಣನದೆ ಸ್ತ್ರೀ ಪುನ್ನ ಪುಂಸಕವೆಂಬ ಸ್ತ್ರೀ ಪುನ್ನಮ ಪುಂಸಕವೆಂಬ ಲಿಂಗಭೇದವಿಲ್ಲದೆ ಪರಂಜ್ಯೋತಿ ಸ್ವರೂಪವು ಅವಳೆ ದೇವಿಯ ಮಾನುಷೇಶು ಪುನ್ಮಾ ಪುನ್ನಾಮ ಭಗವಾನ್ ಹರಿಹಿ ಶ್ರೀನಾಮ್ ನೀ ಶ್ರೀಶ್ಚ ವಿಜ್ಞೇಯ ನಾನಯೋರ್ ವಿದ್ಯತೆ ಪರಂ ವಿಶ್ವನಾಟಕದಲ್ಲಿ ನಾರಾಯಣನೊಡನೆ ಸಹಕರಿಸುತ್ತ ಅವತಾರ ಲೀಲೆಯನ್ನು ಅವಳು ತೋರುತ್ತಾಳೆ ಬಾರ್ಗವಿ ಭೃಗುವಂಶದಲ್ಲಿ ಜನಿಸಿದವಳು ಜಾನಕಿ ಜನಕ ಮಹಾರಾಜನ ಪುತ್ರಿ ವೈದರ್ಭಿ ವಿದರ್ಭರಾಜನ ಕುಮಾರಿ ರುಕ್ಮಿಣಿ ಇತ್ಯಾದಿ ಹೆಸರುಗಳನ್ನು ಅವಳ ಹೆಸರುಗಳು ಅವಳನ್ನು ಅಲಂಕರಿಸುತ್ತವೆ ರಾಘವೇ ಭವೀತಾ ಜನ್ಮನಿ ಕೃಷ್ಣಜನ್ಮನಿ ಅನ್ಯಷು ವಿಷ್ಣೋ ವಿಷ್ಣು ರೇಷಾನ ಪಾಯಿನಿ ಯದ್ಭಾವೇಶು ಪೃಥಗ್ವಿಧೇಷನುಗುಣಾನ್ ಭಾನ್ ಸ್ವಯಂ ಬಿಭ್ರತಿ ಎದ್ಧರಿಹ ಧರ್ಮಿಣಿ ವಿಹರತೆ ನಾನಾ ಕೃತಿರ್ ವೇದಾಂತ ದೇಶಿಕರ ದಶಾವತಾರ ಸ್ತೋತ್ರ ಯಾವ ಭಗವಂತನ ಬಗೆ ಬಗೆಯ ಭಾವಗಳಲ್ಲಿ ಅದಕ್ಕನುಗುಣವಾದ ಭಾವಗಳನ್ನು ತಾನೂ ಅವನ ಧರ್ಮಗಳನ್ನು ಹೊತ್ತ ಸಹಧರ್ಮಿಣಿಯಾಗಿ ನಾನಾಕಾರಗಳಿಂದ ವಿಹರಿಸುತ್ತಾಳೆ ಈ ಜಗನ್ನಾಯಕಿಯಾದ ಮಹಾಲಕ್ಷ್ಮಿ ಭಗವಂತನು ನಿತ್ಯ ಸ್ವರೂಪನಾಗಿ ಹುಟ್ಟು ಬೆಳವಣಿಗೆ ಮುಂತಾದ ಯಾವ ಭಾವ ವಿಕಾರವೂ ಇಲ್ಲದವನಾಗಿದ್ದರೂ ಲೋಕ ಕಲ್ಯಾಣಾರ್ಥವಾಗಿ ಅವಿರ್ಭಾವಗೊಂಡಾಗ ಅವನನ್ನು ಅವತಾರ ಮಾಡಿದನು ಹುಟ್ಟಿದನು ಎಂದು ಔಪಚಾರಿಕವಾಗಿ ಹೇಳುತ್ತಾರೆ ಉತ್ಪನ್ನ ಪ್ರೋಚ್ಯತೆ ವಿದ್ವಾನ್ ನಿತ್ಯ ಏವೋಪಚಾರತ ಭಗವತಿಯಾದ ಮಹಾಲಕ್ಷ್ಮಿಯ ವಿಷಯಕ್ಕೂ ಈ ಹೇಳಿಕೆಯು ಅನ್ವಯಿಸುತ್ತದೆ ಸತ್ಯಾರ್ಥದ ವಿವರಣೆಯಿಂದ ನಮ್ಮ ಸಂಶಯ ಗ್ರಂಥಿಯನ್ನು ಬಿಡಿಸಿದ ಯೋಗ ಆತನ ಯೋಗಲಕ್ಷ್ಮಿಗೂ ನಮ್ಮ ಪ್ರಾಣ ಪ್ರಣಾಮಗಳು ಉತ್ಸವ ಪೂಜಾ ವಿಧಿ ವರಮಹಾಲಕ್ಷ್ಮಿಯ ದೇವತಾ ಸ್ವರೂಪವನ್ನು ವಿಚಾರ ಈ ಮುಂದೆ ವರಮಹಾಲಕ್ಷ್ಮಿಯ ಉತ್ಸವ ವಿಧಿಯನ್ನು ಕುರಿತು ವಿಚಾರ ಮಾಡುತ್ತೇವೆ ಈ ಉತ್ಸವದ ದಿವಸ ಸಾಯಂಕಾಲದವರೆಗೂ ಉಪವಾಸ ನಿಯಮದಲ್ಲಿದ್ದು ಕಲಾಶಾದಿಗಳಲ್ಲಿ ಶ್ರೀ ಜಗನ್ಮಾತೆಯನ್ನು ಆವಾಹನೆ ಮಾಡಿ ಆರಾಧನೆ ಮಾಡುವ ಕೃತಿಷ್ಠರು ಉಂಟು ಆ ನಿಯಮವಿಲ್ಲದೆ ದೇವಿಯ ಪೂಜೆ ಮಾಡಿ ಹಬ್ಬವನ್ನು ಆಚರಿಸುವವರು ನಾವು ಹಿಂದೆಯೇ ಗಮನಿಸಿರುವಂತೆ ಶ್ರಾವಣ ಮಾಸದ ಶುಕ್ಲ ಪೂರ್ಣಿಮೆಗೆ ಹತ್ತಿರದ ಶುಕ್ರವಾರದ ದಿನ ಈ ಸಂಪನ್ನವಾಗುತ್ತದೆ ಶುಕ್ಲೇ ಶ್ರಾವಣಿಕೆ ಮಾಸೆ ಪೂರ್ಣಿಮೋಪಾಂತ್ಯ ಭಾರ್ಗವೇ ವರಲಕ್ಷ್ಮ್ಯ ಪ್ರಥಮ ಕಾರ್ಯಂ ಸರ್ವಮಾಂಗಲ್ಯ ಸಿದ್ಧೆಯೇ ಅಧಿಕ ಶ್ರಾವಣ ಮಾಸ ಅಧಿಕ ಮಾಸದಲ್ಲಿ ವ್ರತವನ್ನು ಆಚರಿಸಬಾರದು ನಿಜ ಮಾಸದಲ್ಲೇ ಆಚರಿಸಬೇಕು ಪೂಜಾ ವಿಧಿ ವ್ರತನಿಷ್ಠಿಯುಳ್ಳವರು ಸಂಕಲ್ಪ ಸಮೇತವಾಗಿ ದೇವಿಯನ್ನು ಕಲಶ ವಿಗ್ರಹಾದಿಗಳಲ್ಲಿ ಆವಾಹಿಸಿ ಪೂಜೆ ಮಾಡಬೇಕು ಭವಿಷ್ಯೋತ್ತರ ಪುರಾಣೋಕ್ತ ಪ್ರಕಾರದಲ್ಲಿ ಸಕುಟುಂಬರಾದ ತಮಗೆ ಆಯುಸ್ಸು ಆರೋಗ್ಯ ಸಂತಾನ ಐಶ್ವರ್ಯ ಕ್ಷೇಮ ಸ್ಥೈರ್ಯ ವಿಜಯಾದಿ ಸಮಸ್ತ ಶುಭ ಕೈಗೂಡಲಿ ಎಂದು ಮಂಗಲವಾದ ಸಂಕಲ್ಪ ಮಾಡಬೇಕು ಶ್ರೀಮಾತೆಗೆ ಧ್ಯಾನವೇ ಮುಂತಾದ ಷೋಡಶೋಪಚಾರ ಪೂಜೆಗಳನ್ನು ಸಮರ್ಪಿಸಬೇಕು ಆ ಮಹಾ ಮಹಾಪೂಜೆಯಲ್ಲಿ ಕಲಶಪೂಜೆ ಪೀಠ ಪೂಜೆಗಳ ನಂತರ ಹೊಚ್ಚ ಹೊಸದಾದ ಹನ್ನೆರಡು ದಾರಗಳಿಂದಲೂ ಹನ್ನೆರಡು ಗ್ರಂಥಿಗಳಿಂದಲೂ ಕೂಡಿದ ಹಿರಣ್ಯವರ್ಣದ ತಂತುಪುಂಜ ನವದೋರವನ್ನು ಸ್ಥಾಪಿಸಿ ಅದರಲ್ಲಿ ಶ್ರೀದೇವಿಯನ್ನು ಆಹ್ವಾನಿಸಿ ಆಹ್ವಾನಿಸಿ ಪೂಜೆ ಮಾಡಬೇಕು ಶ್ರೀದೇವಿಯ ವಿಗ್ರಹದಲ್ಲೂ ತಂಪಾದ ತಿಳಿನೀರಿನಿಂದ ತುಂಬಿ ಗಂಧ ಪುಷ್ಪ ಪಲ್ಲವ ಚಿಗುರು ಮುಂತಾದವುಗಳಿಂದ ಅಲಂಕೃತವಾಗಿರುವ ಪೂರ್ಣ ಕುಂಭದಲ್ಲೂ ಮತ್ತು ಅಕಂಡವಾದ ಭಿನ್ನವಾಗದೇ ಇರುವ ಅಕ್ಕಿ ಅಥವಾ ತುಂಬಿ ಗಂಧ ಪುಷ್ಪ ಪಲ್ಲವಾದಿಗಳಿಂದ ಅಲಂಕೃತವಾಗಿರುವ ಪೂರ್ಣ ಕುಂಭದಲ್ಲೂ ಆ ಜಗನ್ಮಾತೆಯನ್ನು ಆಹ್ವಾಯಿಸಿ ಆರಾಧಿಸಬೇಕು ಈ ಮೂರರಲ್ಲಿ ಯಾವುದಾದರೂ ಒಂದು ಅಥವಾ ಎರಡು ಪದಾರ್ಥಗಳಲ್ಲಿ ದೇವಿಯನ್ನು ಆಹ್ವಾನಿಸಿ ಪೂಜಿಸುವುದು ಉಂಟು ನವೋಂತವಾದ ನಮೋಂಥವಾದ ರಮ ಮಹಾಲಕ್ಷ್ಮಿಯಾದಿ ನಾಮ ನಾಮಾವಳಿಗಳಿಂದ ದೇವಿಗೆ ಅಂಗಪೂಜೆ ಪುಷ್ಪ ಪೂಜೆ ಪತ್ರ ಪ್ರಕೃತ್ಯಾದಿ ನಾಮಾವಳಿಗಳಿಂದ ಅಷ್ಟೋತ್ತರ ಪೂಜೆಯನ್ನು ಸಮರ್ಪಿಸಬೇಕು ದೋರ ತಂತುಪುಂಜದಲ್ಲಿ ಆವಾಹಿತಳಾದ ದೇವಿಗೆ ನಮೋಂತವಾದ ರಮಾದಿ ದ್ವಾದಶ ನಾಮಗಳಿಗೆ ಗಳಿಂದ ಪೂಜೆಯನ್ನು ಸಲ್ಲಿಸಬೇಕು ಅನುಕೂಲ ಇರುವವರು ಸಜ್ಜಪ್ಪ ಎಂದು ಕರೆಯಲ್ಪಡುವ ಮಧುರವಾದ ಅಪೂಪವನ್ನು ಮೋದಕವನ್ನು ದೇವಿಗೆ ವಿಶೇಷ ನೈವೇದ್ಯವನ್ನಾಗಿ ಸಮರ್ಪಿಸಬೇಕು ಆರಾಧನೆಯಲ್ಲಿ ತಂತು ಪೂಜೆಯು ಒಂದು ಅತಿ ಮುಖ್ಯವಾದ ಭಾಗ ಸಾಕ್ಷಾತ್ ಶ್ರೀಜಗನ್ಮಾತೆಯೇ ತಂತು ರೂಪದಲ್ಲಿದ್ದು ಪೂಜೆಯನ್ನು ಒಪ್ಪಿಸಿಕೊಳ್ಳುತ್ತಾಳೆ ಪೂಜೆಯ ಕೊನೆಯ ಭಾಗದಲ್ಲಿ ಇಷ್ಟಾರ್ಥಗಳನ್ನು ಅನುಗ್ರಹಿಸಬೇಕೆಂದು ಶ್ರದ್ಧಾಭಕ್ತಿಪೂರ್ವಕ ಆಕೆಯನ್ನು ಪ್ರಾರ್ಥಿಸಿ ಆಕೆಯ ಅನುಮತಿ ಪಡೆದು ದೂರವನ್ನು ತೆಗೆದುಕೊಂಡು ನಮಸ್ಕಾರ ಪೂರ್ವಕ ಬಲಹಸ್ತದಲ್ಲಿ ಕಟ್ಟಿಕೊಳ್ಳಬೇಕು ಆಕೆಯ ಅನುಮತಿಯಿಂದ ಹಳೆಯ ದಾರದ ವಿಸರ್ಜನೆಯನ್ನು ಮಾಡಬೇಕು ಆ ಪ ಪ್ರಾರ್ಥನಾ ಶ್ಲೋಕಗಳು ಹೀಗಿವೆ ದಾರಿದ್ರ್ಯ ಸಾಗರೇ ಮಗ್ನ ಭೀತಾಹಂ ಭವಭೀತಿ ದೋರಂ ಗೃಹಣಾಮಿ ಕಮಲೆ ಮಮಾಭೀಷ್ಟ ಪ್ರಧಾಭವ ಬಡತನದ ಕಡಲಿನಲ್ಲಿ ಮುಳುಗಿದ್ದೇನೆ ಭವಸಾಗರವು ನನ್ನನ್ನು ಭಯಪಡಿಸುತ್ತಿದೆ ಓ ಕಮಲಾದೇವಿಯೇ ಈ ಪೂಜಿತವಾದ ದೂರವನ್ನು ತೆಗೆದುಕೊಳ್ಳುತ್ತೇನೆ ನನ್ನ ಇಷ್ಟಾರ್ಥಗಳನ್ನು ಅನುಗ್ರಹಿಸು ಕಮಲೆ ದೋರ ರೂಪೇಣ ಸ್ಥಿತೇ ಸರ್ವಾಗಹಾರಿಣಿ ನಮಸ್ತ್ರೈಲೋಕ್ಯ ಜನನಿ ದಾರಿದ್ರ್ಯಂ ಮೇ ನಿವಾರಯ ಕಮಲಾದೇವಿಯೇ ದೋರ ರೂಪದಲ್ಲಿ ಇರುವವಳೆ ಎಲ್ಲ ಪಾತಕಗಳನ್ನು ಅಪಹರಿಸುವವಳೆ ಮೂರು ಲೋಕಗಳ ತಾಯಿಯೇ ನಿನಗೆ ನಮಸ್ಕಾರವು ನನ್ನ ಬಳ್ಳತನವನ್ನು ಹೋಗಲಾಡಿಸು ದ್ವಾದಶ ಗ್ರಂಥಿ ಸಂಯುಕ್ತ ಕೃತಶಂ ಧಾರಯಾಮಿ ಮಹಾದೇವಿ ಸೂತ್ರಂ ತೇ ಸರ್ವಮಂಗಳೇ ಓ ಸರ್ವ ಮಂಗಳ ದೇವತೆಯೇ ಹನ್ನೆರಡು ಗಂಟುಗಳಿಂದ ಕೂಡಿ ಹನ್ನೆರಡು ದಾರಗಳಿಂದ ನಿರ್ಮಿತವಾಗಿರುವ ಈ ನಿನ್ನ ದೂರವನ್ನು ಧರಿಸುತ್ತೇನೆ ದಾಮೋದರಿ ನಮಸ್ತು ತೇ ನಮೋಸ್ ನಮಸ್ತೆಸ್ತು ನಮಸ್ತೆ ಲೋಕನಾಯಕಿ ನಮಸ್ತೆಸ್ತು ಮಹಾಲಕ್ಷ್ಮೀ ತ್ರಾಹಿ ಮಾಂ ಓ ದಾಮೋದರನ ಪತ್ರಿಯೇ ಪತ್ನಿಯೇ ನಿನಗೆ ನಮಸ್ಕಾರ ಲೋಕಗಳ ಒಳತಿಯಾದ ನಿನಗೆ ನಮಸ್ಕಾರವು ನಿನಗೆ ನಮಸ್ಕಾರ ಓ ಮಹಾಲಕ್ಷ್ಮಿ ನನ್ನನ್ನು ಕಾಪಾಡು ಪರಮೇಶ್ವರಿ ದೇವಿಗೆ ಸಮರ್ಪಿಸಬೇಕಾದ ಅಪೂಪಗಳ ಸಂಖ್ಯೆ ಹನ್ನೆರಡು ಪುಷ್ಪಾಂಜಲಿಯನ್ನು ದೇವಿಗೆ ಸಮರ್ಪಿಸಿದ ನಂತರ ಹನ್ನೆರಡು ಅಪೂಪಗಳನ್ನು ಶ್ರೀದೇವಿಯಲ್ಲಿ ಭಕ್ತಿಯುಳ್ಳ ಶ್ರೋತ್ರಿಯನಿಗೆ ಉಪಾಯನ ಕಾಣಿಕೆವಾಗಿ ಭಕ್ತಿಯಿಂದ ಸಮರ್ಪಿಸಬೇಕು ಆ ಕಾಣಿಕೆಯನ್ನು ಸ್ವೀಕರಿಸುವವಳು ಆ ಜಗನ್ಮಾತೆ ದಾನ ಮಾಡುವವಳು ಜಗನ್ಮಾತೆಯೇ ಇಬ್ಬರನ್ನು ಆಕೆಯೇ ದಾಟಿಸುತ್ತಾಳೆ ಎಂದು ತನ್ಮತೆಯಿಂದ ಈ ಪವಿತ್ರವಾದ ಕಾರ್ಯವನ್ನು ನೆರವೇರಿಸಬೇಕು ಇಂದಿರಾ ಪ್ರತಿಗೃಹಣಾತು ಇಂದಿರಾ ವೈ ದದಾತಿಚ ಇಂದಿರಾ ತಾರಿಕೋ ಬಾಭ್ಯಂ ಇಂದಿರಾ ಯೈ ನಮೋ ನಮಃ ಈ ಪೂಜೆಯಲ್ಲಿ ಬೆಳೆಸುವ ವೈದಿಕ ಮಂತ್ರಗಳಲ್ಲಿ ಶ್ರೀ ಸೂಕ್ತವು ಮುಖ್ಯವಾದುದು ಎಲ್ಲ ಮುಖ್ಯವಾದ ಉಪಚಾರಗಳಲ್ಲೂ ಶ್ರೀ ಸೂಕ್ತದ ರುಕ್ಕುಗಳನ್ನು ಪಠಿಸಲಾಗುತ್ತದೆ ಸಾಯಂಕಾಲದಲ್ಲಿ ದೇವಿಗೆ ವಿಶೇಷ ಪೂಜೆ ಪೂಜಾವಿಧಿಯ ವಿವೇಚನೆ ವರಮಹಾಲಕ್ಷ್ಮಿಯ ವ್ರತ ಪೂಜಾ ವಿಧಾನವನ್ನು ಗಮನಿಸಿದಾಗ ಅದರ ಕೆಲವು ವಿಷಯಗಳ ವಿವರಣೆಯನ್ನು ಅಪೇಕ್ಷಿಸುತ್ತವೆ ಶ್ರಾವಣ ಮಾಸದ ಶುಕ್ಲ ಪಕ್ಷದ ವರಮಹಾಲಕ್ಷ್ಮಿಯ ವ್ರತ ಪರ್ವವನ್ನು ಏಕೆ ಆಚರಿಸಬೇಕು ಎಂಬುದು ಮೊದಲನೇ ಪ್ರಶ್ನೆ ಆಯಾ ದೇವತಾ ಕೇಂದ್ರಗಳು ಸಹಜವಾಗಿ ತೆರೆದು ದೇವತಾನುಗ್ರಹವು ವಿಶೇಷವಾಗಿ ಹರಿಯುವುದಕ್ಕೆ ಒಳ ಹೊರ ಪ್ರಕೃತಿಗಳ ಅನುಕೂಲ ಕೂಡಿ ಬರುವ ದಿನವನ್ನೇ ಆಯಾ ವಿಶೇಷ ಪೂಜೆಗೆ ಜ್ಞಾನಿಗಳು ನಿಯತ ಮಾಡಿರುತ್ತಾರೆ ಎಂಬ ಸಾಮಾನ್ಯ ಸೂತ್ರವನ್ನು ಇಲ್ಲಿಯೂ ಸ್ಮರಿಸಬೇಕು ಶ್ರಾವಣ ಮಾಸ ಮತ್ತು ಶನಿವಾರಗಳು ಮಹಾವಿಷ್ಣುವಿನ ಆರಾಧನೆಗೂ ರಾ ಕಾರ್ತಿಕ ಮಾಸ ಮತ್ತು ಸೋಮವಾರಗಳು ಮಹಾದೇವನ ಆರಾಧನೆಗೂ ಪ್ರಶಸ್ತವಾದುವು ಎಂಬುದು ಶಾಸ್ತ್ರ ಸಂಪ್ರದಾಯಗಳಲ್ಲಿ ಪ್ರಸಿದ್ಧವಾಗಿದೆ ನಾರಾಯಣನಿಗೆ ಪ್ರಿಯವಾಗಿರುವ ಶ್ರಾವಣ ಮಾಸದಲ್ಲೇ ಆತನ ಸಹಧರ್ಮಿಣಿಯಾದ ಜಗನ್ಮಾತೆ ಶ್ರೀದೇವಿಯ ಆರಾಧನೆಯನ್ನು ವಿಶೇಷವಾಗಿ ಮಾಡುವುದು ಸಹಜವೇ ಆಗಿದೆ ನಮಸ್ತೆ ಚಿದಚಿದ್ವರ್ಗ ಸಂರಕ್ಷಣಾ ವಿಚಕ್ಷಣೆ ಜಗದ್ವಿಧಾನ ಶಿಲ್ಪಿಣ್ಯೈ ವಿಷ್ಣು ಪತ್ನೈ ನಮೋಸ್ತುತೆ ವಿಶ್ವಪ್ರಿಯೆ ವಿಷ್ಣು ಮನೋನುಕೂಲೆ ತ್ಪಾದ ಪದ್ಮಯಿ ಸನ್ನಿಧತ್ವ ದತ್ಸ್ವ ಶುಕ್ಲ ಪಕ್ಷಗಳಲ್ಲಿ ಮೊದಲನೆಯದು ದೇವತೆಗಳಿಗೆ ಪ್ರಿಯವಾದುದು ಎರಡನೆಯದು ಪಿತೃಗಳಿಗೆ ಪ್ರಿಯವಾದುದು ದೇವದೇವಿಯು ಮಂಗಳ ದೇವತೆಯು ಆದ ಶ್ರೀ ದೇವಿಯನ್ನು ಶುಕ್ಲ ಪಕ್ಷದಲ್ಲಿ ವಿಶೇಷವಾಗಿ ಆರಾಧಿಸುವ ವಿಷಯವು ಸಮುಚಿತವಾಗಿದೆ ಶುಕ್ರವಾರದಲ್ಲೇ ಈ ವಿಶೇಷ ಪೂಜೆಯನ್ನು ಮಾಡುವುದೇಕೆ ಭಾರ್ಗವ ಶುಕ್ರ ನಾಡಿಯು ಭ್ರೂ ಮಧ್ಯದ ಬಳಿ ಇರುವ ಶ್ರೀಗ್ರಂಥಿಗೆ ಸಂಬಂಧಿಸಿದೆ ಎಂಬ ತತ್ವವನ್ನು ಇಲ್ಲಿ ಸ್ಮರಿಸಬೇಕು ಮಹಾಲಕ್ಷ್ಮಿಯು ದಾತೃ ವಿಧಾತೃಗಳೊಡನೆ ಭೃಗಮಹರ್ಷಿಗೆ ಖ್ಯಾತಿದೇವಿಯ ಪುತ್ರಿಯಾಗಿ ಅವತಾರ ಮಾಡಿದಳು ನಿತ್ಯನಾದ ನಾರಾಯಣನ ಅನಪಾಯಿನಿಯಾದ ಪತ್ನಿಯಾಗಿ ಆತನೊಡನೆ ಸಮಸ್ತವನ್ನು ವ್ಯಾಪಿಸಿರುವ ಈಕೆಯು ಅಂತರಂಗ ಬಹಿರಂಗ ಕ್ಷೇತ್ರಗಳಲ್ಲಿ ಭಕ್ತರ ಕಲ್ಯಾಣಕ್ಕಾಗಿ ಅವತಾರ ಮಾಡುತ್ತಾಳೆ ಅಂತಹ ಅವತಾರಗಳಲ್ಲಿ ಭಾರ್ಗವಿಯ ಅವತಾರವೂ ಒಂದು ಆ ಕಾರಣದಿಂದಲೂ ಭಾರ್ಗವ ಶುಕ್ರ ವಾಸರವು ಶ್ರೀಲಕ್ಷ್ಮೀ ದೇವಿಗೆ ಪ್ರಿಯವಾದುದು ಎಂಬ ಪೌರಾಣಿಕ ಕಥೆಯನ್ನು ಇಲ್ಲಿ ಅನುಸಂದಾನ ಮಾಡಬಹುದು ದೇವೋ ದಾತೃವಿದಾತಾರೌಗೋ ಖ್ಯಾತಿರಸೂಯತ ಶ್ರಿಯಂಚ ದೇವದೇವಸ್ಯ ಪತ್ನಿ ನಾರಾಯಣಸ್ಯ ೈ ವೈಶ ಜಗನ್ಮಾತಾ ವಿಷ್ಣು ಶ್ರೀರನಪಾಯಿನಿ ಯಥಾ ಸರ್ವಗತೋ ವಿಷ್ಣು ತಥೈವೇಯಂ ದ್ವಿಜೋತ್ತಮ ಶ್ರಾವಣ ಮಾಸದಲ್ಲಿ ಮಾತ್ರವಲ್ಲದೆ ಪ್ರತಿ ಮಾಸದಲ್ಲೂ ಶುಕ್ರವಾರವೂ ಶ್ರೀದೇವಿಗೆ ಪ್ರಿಯವಾದದ್ದೇ ಅದರಲ್ಲೂ ಪ್ರಾಣಾಪಾನಗಳ ಯೋಗಕ್ಕೆ ಪ್ರಕೃತಿ ಸಹಜವಾದ ಸಾಯಂ ಸಂಧ್ಯಾ ಸಮಯವು ಆಕೆಯ ಧ್ಯಾನಕ್ಕೆ ಮತ್ತು ಪ್ರಶಸ್ತ ಸಂಧ್ಯಾ ಸಾವಿತ್ರಿ ಗಾಯತ್ರಿ ಸರಸ್ವತಿ ಇವೆಲ್ಲವೂ ಆಕೆಯ ಪ್ರಕಾರಗಳೆ ಅಲ್ಲವೆ ಮಹಾಪರ್ವವಾಗಿ ಚಂದ್ರನ ಪೂರ್ಣ ತುಂಬಿರುವ ಪೂರ್ಣಿಮೆಗೆ ಹತ್ತಿರ ಬರುವ ಶುಕ್ಲ ಪಕ್ಷದ ಶುಕ್ರವಾರವು ಮತ್ತು ಪ್ರಶಸ್ತ ಲಕ್ಷ್ಮಿಯು ಮನೆಯೊಳಗೆ ಪ್ರವೇಶ ಮಾಡುವ ಸಮಯ ಅದು ಆಗ ಮನೆಯ ಬಾಗಿಲನ್ನು ತೆರೆದಿರಬೇಕು ಲಕ್ಷ್ಮೀ ಪಾದಪದ್ಮಗಳ ಗುರುತುಗಳಿಂದ ಮನೆಗೆ ಅಲಂಕಾರ ಮಾಡಬೇಕು ಹನ್ನೆರಡು ತಂತುಗ್ರಂಥಿಗಳಿಂದ ಕೂಡಿದ ದೂರದಲ್ಲಿಯೇ ಆಕೆಯನ್ನು ಏಕೆ ಪೂಜಿಸಬೇಕು ಎಂದರೆ ಈ ವಿಷಯವೂ ಕೂಡ ಆಕೆಯ ವೈಷ್ಣವಿ ಭಾವಕ್ಕೆ ಅನುಗುಣವೇ ಆಗಿದೆ ಹನ್ನೆರಡು ಎಂಬುದು ವಾಸುದೇವನಿಗೆ ಪ್ರಿಯವಾದ ಒಂದು ಶಕ್ತಿಪೂರ್ಣವಾದ ರಹಸ್ಯ ಸಂಖ್ಯೆ ಕೇಶವಾದಿ ದ್ವಾದಶ ನಾಮಗಳಿಂದ ದ್ವಾದಶಾದಿತ್ಯರಿಗೆ ಪ್ರೇರಕವಾಗಿನಾಗಿ ದ್ವಾದಶ ಮಾಸಗಳಿಗೆ ಅಧಿದೇವತಿಯಾಗಿದ್ದಾನೆ ವಾಸುದೇವ ಏತ್ರ ನಿಂಜರಂ ಪ್ರಯಮಸ್ತಿ ಕದಾಚನ ಎನ್ನುತ್ತದೆ ಅವನ ನಾಮದ್ವಾಂಜರಿಕಾಸ್ತುತಿ ಅವನ ಉಪಾಸಕರು ದ್ವಾದ ಕುಂಡ್ರಗಳನ್ನು ಧರಿಸುತ್ತಾರೆ ಪ್ರಣವಸ ವೇ ಆಗಿರುವ ವ್ಯಾಪಕ ಮಹಾಮಂತ್ರಗಳಲ್ಲಿ ಸೇರಿರುವ ವಾಸುದೇವ ಮಹಾಮಂತ್ರವು ದ್ವಾದಶಾಕ್ಷರ ಸಮಿತವಾಗಿದೆ ಹೀಗೆ ದ್ವಾದಶಾತ್ಮಕವನಾದ ಭಗವಂತನ ಪರಾಶಕ್ತಿಯಾಗಿ ಆತನೊಡನೆ ಸದಾ ಸರ್ವತ್ರ ಯೋಗವನ್ನು ಹೊಂದಿರುವ ಶ್ರೀ ವರಮಹಾಲಕ್ಷ್ಮೀ ದೇವಿಯು ದ್ವಾದಶಾತ್ಮಕಳಾಗಿ ದ್ವಾದಶ ತಂತುಗ್ರಂಥಿಗಳಲ್ಲಿ ದ್ವಾದಶ ನಾಮಾವಳಿ ಪೂಜೆಯನ್ನು ಸ್ವೀಕರಿಸುವುದು ಸಹಜವೇ ಆಗಿದೆ ಹಿರಣ್ಯ ವರ್ಣಿಯಾದ ವರ್ಣೆಯಾದ ಆ ದೇವಿಯನ್ನು ಪ್ರತಿದಿನಿ ಪ್ರತಿನಿಧಿಸುವ ಆ ಸೂತ್ರ ಪುಂಜವು ಅದೇ ಬಣ್ಣದಿಂದ ಕೂಡಿರಬೇಕೆಂಬ ವಿಧಿಯೂ ಅಷ್ಟೇ ಸಹಜವಾಗಿದೆ ಹಿರಣ್ಯವರ್ಣ ಹರಿಣೀಂ ಸುವರ್ಣ ರಜತ ಇನ್ನು ಆಕೆಗೆ ಸಮರ್ಪಿಸುವ ವಿಶೇಷ ನೈವೇದ್ಯದ ವಿಷಯ ಸಜ್ಜೆಯಪ್ಪ ಮತ್ತು ಮೋದಕ ಸಿಹಿಗಡುಬು ಎರಡು ಭಕ್ಷ್ಯಗಳು ವಿಶಿಷ್ಟವಾದ ಮಧುರ ರಸದಿಂದ ಕೂಡಿ ಸಾತ್ವಿಕ ಪ್ರಿಯಾಹ ಮಧುರಪ್ರಿಯಂತೆ ಸಾತ್ವಿಕ ಭಾವಕ್ಕೆ ಪೋಷಕವಾಗಿವೆ ವರಮಹಾಲಕ್ಷ್ಮಿಯು ಶುದ್ಧ ಸತ್ವಮಯಿಯೇ ಆಗಿದ್ದಾಳೆ ಆತ್ಮಸುಖಕ್ಕೂ ವಿಶೇಷವಾಗಿ ಪೋಷಕವಾದ ರಸವು ಈ ಭಕ್ಷ್ಯಗಳಲ್ಲಿ ತುಂಬಿದೆ ಮುಮುಕ್ಷೋರ್ ಮಾಧುರ್ಯಂ ಶ್ರೀದೇವಿಯ ಪ್ರಸಾದವಾಗಿ ಸ್ವೀಕರಿಸಲ್ಪಟ್ಟಾಗ ಇವುಗಳ ಭೋಗ ಮೋಕ್ಷಪ್ರದ ಸಾಮರ್ಥ್ಯವು ಮತ್ತು ಹೆಚ್ಚಾಗುತ್ತದೆ ಶ್ರೀಗಂಧಿಯ ವಿಕಾಸಕ್ಕೆ ಪೋಷಕವಾದ ಪದಾರ್ಥಗಳು ಇವು ಎಂಬ ದ್ರವ್ಯ ಗುಣವನ್ನು ಸ್ಮರಿಸಬೇಕು ಆಕೆಯನ್ನು ತೀರ್ಥಪೂರ್ಣವಾದ ಕುಂಭದಲ್ಲಿ ಏಕೆ ಆಹ್ವಾನಿಸಬೇಕು ತಂಡುಲ ಅಕ್ಕಿ ಗೋಧೂಮ ಗೋಧಿ ತುಂಬಿದ ಕುಂಬದಲ್ಲಿ ಏಕೆ ಆಹ್ವಾನಿಸಬೇಕು ಮನುಷ್ಯ ಶರೀರದಲ್ಲಿ ಕಂಟಾ ದುಪರಿ ಮೂರ್ ದಾಂತ ಮೇಲೆ ಶಿರಸು ಪೂರ್ತಿ ಸೇರಿರುವ ಪ್ರದೇಶವನ್ನು ಕುಂಭಾಯವೆಂದು ಕರೆಯುತ್ತಾರೆ ಊರ್ಧ್ವಮುಖವಾಗಿ ಹರಿಯುವ ಶಕ್ತಿಯುಳ್ಳ ನಾನಿಗಳ ದಿವ್ಯ ದೇಹದ ಆ ಭಾಗವು ಊರ್ಧ್ವ ಆಗಿದೆ ಅದು ಪ್ರಸನ್ನ ಚೈತನ್ಯ ರಸದಿಂದ ಪೂರ್ಣವಾಗಿರುತ್ತದೆ ಅದನ್ನು ಪ್ರತಿನಿಧಿಸುವ ತೀರ್ಥಪೂರ್ಣವಾದ ಊರ್ಧ್ವಮುಖವಾದ ಕುಂಭದಲ್ಲಿ ಪರಿಪೂರ್ಣೆಯಾಗಿರುವ ಮಹಾಯೋಗೇಶ್ವರಿಯನ್ನು ಆಹ್ವಾಯಿಸುವುದು ಯೋಗದ ಪರಿಪಾಠಕ್ಕೆ ಅನುಗುಣವೇ ಆಗಿದೆ ಅಖಂಡವಾದ ಶುದ್ಧ ಧಾನ್ಯದಿಂದ ತುಂಬಿದ ಕುಂಭವು ಆಕೆಯು ಧಾನ್ಯಲಕ್ಷ್ಮಿಯಾಗಿದ್ದಾಳೆ ದೇವಭೋಗ್ಯವಾದ ಪರಮಾನ್ನ ಅವೇಷ್ಠ ರೂಪವಳಾಗಿದ್ದಾಳೆ ಎಂಬುದನ್ನು ಪ್ರತಿನಿಧಿಸುತ್ತದೆ ಈ ಎರಡು ಕುಂಭಗಳು ಶುತ್ಪಿಪಾಸ ಜ್ಯೇಷ್ಠಾಮಲಕ್ಷ್ಮೀ ಲಕ್ಷ್ಮೀ ನಶಯಾಮ್ಯಹಂ ಹಸು ಬಾಯಾರಿಕೆಗಳೆಂಬ ಮಲದಿಂದ ಕೂಡಿ ಜ್ಯೇಷ್ಠ ಎಂದು ಕರೆಯಲ್ಪಡುವ ಅಲಕ್ಷ್ಮಿಯನ್ನು ನಾನು ನಾಶಪಡಿಸುತ್ತೇನೆ ಎಂಬ ಪ್ರತಿಜ್ಞೆಯ ಪ್ರತೀಕವಾಗಿವೆ ಈ ಕುಂಭಗಳಿಗೆ ಅಲಂಕಾರ ಮಾಡುವ ಆಲ ಮಾವು ಮುಂತಾದ ಯಾಜ್ಞೀಯ ವೃಕ್ಷಗಳ ಚಿಗುರುಗಳು ನವನ ವ್ಯೋನ್ಮೇಷವನ್ನು ಅಭ್ಯುದಯ ನಿಶ್ರೇಯಸಗಳ ಲೋಕ ಆತ್ಮಕಲ್ಯಾಣ ವಿಕಾಸವನ್ನು ಸೂಚಿಸುತ್ತವೆ ಅವಗಳ ದರ್ಶನವೂ ಕೂಡ ಮಂಗಳಕರವಾದದ್ದು ಆಕೆಯ ಪೂಜೆಯಲ್ಲಿ ಅನುಸ್ಯೂತವಾಗಿ ಬರುವ ಶ್ರೀ ಸೂಕ್ತವೂ ಆಕೆಯ ಸರ್ವ ಮಾಂಗಲ್ಯ ದೇವಿ ಭಾವದ ಶ್ರೀ ಆಗಿದೆ ಪುರುಷೋತ್ತಮನ ಆರಾಧನೆಯಲ್ಲಿ ಪ್ರತಿಯೊಂದು ಉಪಚಾರದಲ್ಲಿ ಪುರುಷ ಸೂಕ್ತದ ಋಕ್ಕುಗಳನ್ನು ಬಳಸುವಂತೆ ಆತನ ಆತ್ಮಶ್ರೀರೂಪಿಣಿಯಾಗಿರುವ ಶ್ರೀದೇವಿಯ ಪೂಜೋಪಚಾರಗಳಲ್ಲಿ ಶ್ರೀ ಸೂಕ್ತದ ಋುಗಳನ್ನು ಬಳಸುವುದು ಸಮುಚಿತವೇ ಆಗಿದೆ ಪುರುಷ ರೂಪವೆಲ್ಲ ಆ ಪುರುಷ ಪರಮ ಪುರುಷನದೇ ಸ್ತ್ರೀ ಆ ಪರಬ್ರಹ್ಮ ಗೃಹಿಣಿಯದೆ ದೇವತಿರ್ಯಮನುಷ್ಯೇಶು ಪುನ್ನಮ ಭಗವಾನ್ ನರಿಹಿ ಸ್ತ್ರೀನಾಂ ಶ್ರೀಶ್ಚ ವಿಘ್ನೇಯ ಪರಂ ಮಾಂಗಲ್ಯ್ಯಂ ಮಂಗಳುಚಿಂ ಪವಿತ್ರ ಪವಿತ್ರ ಮಂಗಳ ಮಂಗಳ ದೇವತಾ ಎಂದು ಪ್ರಸಿದ್ಧವಾಗಿರುವ ಜಗದಾಧಿ ಮಂಗಳ ದಂಪತಿಗಳ ಸ್ಮರಣೆಯೊಡನೆ ಈ ಪರ್ವದ ವಿಷಯಕ್ಕೆ ಮಂಗಳವಾಗಲಿ ಲಕ್ಷ್ಮೀನಾರಾಯಣ ವಂದೇ ಜಗತ್ತ ಮಾದಿ ದಂಪತಿ ್ಧ ಹೃದಯಕೌ